ಇಪ್ಪತ್ತಾರು ಉಪನಯನ ಬುಡಿದ ಕುಲಪತಿಗಳನ್ನು ನೋಡಿ ಅವರು ಸರಿಯನ್ನು ತಲೆದೂಗಲು ಮತ್ತೆ ಮುಂದುವರಿಸಿದರು ಇಷ್ಟಾದ ಮೇಲೆ ಒಟುವು ಇಂತಹ ಗೋತ್ರದವನಾದ ನಾನು ಅಭಿವಾದನ ಮಾಡುವೆನು ಎಂದು ಆಚಾರ್ಯನಿಗೆ ಅಭಿವಾದನ ಮಾಡಿ ಎಡಗೈಯಿಂದ ಎಡಗಾಲನ್ನು ಬಲಗೈಯಿಂದ ಬಲಗಾಲನ್ನು ಮುಟ್ಟಿ ನಮಸ್ಕರಿಸುವನು ಪಾದಗಳಿಂದ ಯಾವಾಗಲೂ ತೇಜಸ್ಸು ರಕ್ಷಕವಾಗಿ ಹೊರಡುತ್ತಿರುವುದು ಆದ್ದರಿಂದ ಪಾದಗಳನ್ನು ಮುಟ್ಟಿದವನು ಅನುಗ್ರಾಹ್ಯನಾಗುವನು ಹೀಗೆ ಪಾದಾಭಿನ ಪಾದಾಭಿ ಪಾದಾಭಿವಂದನ ಮಾಡಿ ಒಟುವು ಆಚಾರ್ಯನನ್ನು ನನಗೆ ಕೃಪೆ ಮಾಡಿ ಸಾವಿತ್ರಿಯನ್ನು ಹೇಳಬೇಕು ಎಂದು ಕೇಳಿಕೊಳ್ಳುವನು ಆಗ ಆಚಾರ್ಯನು ಎಡಅಂಗೈಯ ಮೇಲೆ ಬಲ ಅಂಗೈಯನ್ನು ಇಟ್ಟು ಎಡನ್ನು ಬಲ ತೊಡೆಯ ಮೇಲೆ ಇಟ್ಟುಕೊಂಡಿರುವ ವಟುವನ್ನು ಬಲಗಡೆಯ ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಅಂಜಲಿಯನ್ನು ತನ್ನ ಕೈಯಲ್ಲೇ ತೆಗೆದುಕೊಂಡು ಪ್ರಣವ್ಯಾಕೃತಿ ಪೂರ್ವಕವಾಗಿ ಸಾವಿತ್ರಿಯನ್ನು ಅನುಗ್ರಹಿಸುವನು ಅದರಲ್ಲೂ ರಹಸ್ಯವುಂಟು ಪಾದದಿಂದ ರಕ್ಷಕನಾಗಿ ಹೊರಹೊಮ್ಮುತ್ತಿರುವ ತೇಜಸ್ಸು ಅಂಗಯಿಂದಲೂ ಅವರು ಹೊಮ್ಮುತ್ತಿರುವುದು ಆದರೆ ನಿಸ್ಸಂಕಲ್ಪನಾಗಿ ಹೊರಟದು ವೃದ್ಧನಾಗಿ ಇತರರನ್ನು ಕೊಳ್ಳುವುದು ಅದೇ ಸಂಕಲ್ಪ ಪೂರ್ವಕವಾಗಿ ವಟುವಿನ ಅಂಜಲಿಯನ್ನು ತನ್ನ ಅಂಜಲಿಯಲ್ಲಿ ತೆಗೆದುಕೊಳ್ಳುವುದು ಗಾಯತ್ರಿಯ ಮೂರು ಪಾದಗಳಿಂದ ಮೂರು ವೇದಗಳನ್ನು ಕೊಟ್ಟು ಆಚಾರ್ಯನು ಮತ್ತೆ ನಿನ್ನ ಹೃದಯವು ನನ್ನ ವ್ರತದಲ್ಲೇ ಸೇರಲಿ ನಿನ್ನ ಚಿತ್ತವು ನನ್ನ ಚಿತ್ತದಂತೆ ಆಗಲಿ ನೀನು ನನ್ನ ಮಾತನ್ನು ಕೇಳುವವನಾಗೂ ಬೃಹಸ್ಪತಿಯು ನಿನ್ನನ್ನು ನನಗೆ ಕೊಡಲಿ ಎಂದು ಪ್ರಾರ್ಥನೆ ಮಾಡಿ ಬೃಹಸ್ಪತಿಯಿಂದ ಪಡೆದುಕೊಳ್ಳುವನು ಅನಂತರ ರಕ್ಷಣಾರ್ಥವಾಗಿ ಮೇಖಲೆಯನ್ನು ಕಟ್ಟುವನು ಆಗಿನ ಮಂತದಲ್ಲಿ ಇದು ಪ್ರಧಾನವಾದುದು ಆಮೇ ಈ ಮೇಖಲೆಯು ಕೆಟ್ಟ ಮಾತುಗಳಿಂದ ಕಾಪಾಡುತ್ತಾ ನಮ್ಮನ್ನು ಪವಿತ್ರಗೊಳಿಸುತ್ತಾ ಸುಖವಾಗಿರಲಿ ಸುಖಕರವಾಗಿ ಬರಲಿ ಪ್ರಾಣಪಾಣಪಾನಗಳಿಂದ ಬಲವಂತರಲಿ ಸೌಭಾಗ್ಯ ಸಂಪನ್ನವಾದ ಮೇಖಲೆಯು ದೇವತೆಗಳಿಗೆ ಪ್ರಿಯವಾಗಲಿ ನೊದೆಹುಲ್ಲಿನಿಂದ ಆದ ಮೇಖಲೆಯನ್ನು ಹೀಗೆ ಪ್ರಾರ್ಥನೆ ಮಾಡಿರುವುದಕ್ಕಿಂತ ಇನ್ನು ಅವಹೇಳನ ಉಂಟೆ ಎನ್ನುವರೇನು ಅದೇ ಸ್ವಾರಸ್ಯ ಎಲ್ಲರೂ ಕಡ್ಡಿಯಿಂದ ತಿರಸ್ಕಾರದಿಂದ ನೋಡುವುದನ್ನು ನಾವು ಸಮಿತ್ತು ಎನ್ನುವವು ಎಲ್ಲೆಲ್ಲಿ ಎಲ್ಲೆಲ್ಲೋ ಸಿಕ್ಕಬಹುದಾದ ಬೆಂಕಿಯನ್ನು ಮಂತ್ರಪೂತು ಮಾಡಿ ಅಗ್ನಿ ಸದಾ ಸರ್ವತ್ರ ಬೀಸುವ ಗಾಳಿಯನ್ನು ಸರ್ವಕೃತವಾದ ಮಾತರಿಸುವ ಎನ್ನುವೆವು ಎಲ್ಲಿಯೋ ಮುಳುಗುವ ಸೂರ್ಯನನ್ನು ಆದಿತ್ಯ ಮೊದಲಿಗನು ಆತ್ಮಜಗತಃ ತಸ್ತುಶ ಜಂಗಮಸ್ಥಾವರ ಆತ್ಮ ಎನ್ನುವವು ಹೀಗೆ ನೊರೆ ಹುಲ್ಲು ಕಟ್ಟಿಯಲ್ಲಿ ಕಟ್ಟಿಯಲ್ಲಿದ್ದರೆ ಏನೇನು ಮಾಡಬಲ್ಲದು ಎಂದರೆ ನಮ್ಮನ್ನು ನೋಡಿ ಅಸೂಯ ಇತರ ದುರುಪ್ತಿಗಳಿಂದ ನಮ್ಮನ್ನು ಕಾಪಾಡುವುದು ಅದು ಹೇಗೆ ದುರತಿಗಳ ಶಕ್ತಿಯನ್ನು ಕಡಿಮೆ ಮಾಡಿ ಅದನ್ನು ಸಹಿಸಬಲ್ಲ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡುವುದರಿಂದ ನೀವು ರಾಜಪುತ್ರರ ಶಿಕ್ಷಣವನ್ನು ನೋಡಿರುವುದಲ್ಲ ಅವರ ಕೈ ಕಬ್ಬಿಣದ ತುಂಡಾಗಿ ಸಹನ ಶಕ್ತಿಯೇ ರೂಪವಾದಂತೆ ಬಾಣ ಖಡ್ಗಗಳ ಅಘಾತವನ್ನು ಸಹರಿಸುವುದು ಅದರಂತೆ ಇದು ಹಾಗೆಯೇ ಅದು ನಮ್ಮನ್ನು ಪವಿತ್ರ ಮಾಡುವುದು ನಮ್ಮ ಪ್ರಾಣಪಾನಗಳಿಂದಲೇ ಬಲವನ್ನು ಸಂಗ್ರಹಿಸಿ ನಮಗೆ ಕೊಡುವುದು ದೇವತೆಗಳನ್ನು ತರುವುದು ಎಂದರೆ ನಮಗೆ ದೇವತೆಗಳು ಬಂದು ಹೋಗುವುದನ್ನು ನೋಡುವ ಶಕ್ತಿಯನ್ನೂ ಕೊಡುವುದು ಇದಿಷ್ಟು ಯಾವಾಗ ಆ ನೊದೆಯ ಹುಲ್ಲಿನ ಪ್ರಾಣ ಪ್ರತಿಷ್ಠೆ ಮಾಡಿ ಕಟ್ಟಿದಾಗ ಇದಕ್ಕೆಲ್ಲ ಪೂರ್ವ ಸಿದ್ಧತೆ ಬೇಕೋ ಬೇಡವೋ ಯಾರೂ ಬುಡಿದರ ಮಾತಿಗೆ ಪ್ರತಿ ಹೇಳದೇ ಹೋದರು ಆಗ ಬುಡಿದರೂ ಮತ್ತೆ ಮುಂದುವರಿಸುತ್ತಾ ಹೇಳಿದರು ಆಚಾರ್ಯನದು ಅದೃಷ್ಟ ಪೂರ್ವ ಪುಣ್ಯವು ಆತನಿಗೆ ಜಾತವೇದನೊಬ್ಬನನ್ನು ಮಗನಾಗಿ ಕೊಟ್ಟಿದೆ ಕೊಂಚ ಹೆಚ್ಚು ಕ್ರಮೆಯಾದರೆ ಅದು ಹಾಗಲ್ಲ ಎಂದು ಹೇಳುವ ಚೈತನ್ಯವಿದೆ ಆ ಹುಡುಗನಿಗೆ ಈಗಲೇ ವಿಪ್ರನಾಗಿರುವ ಮೇಲೆ ಹೇಳಬೇಕಾದುದೇನು ಆದ್ದರಿಂದ ಆಚಾರ್ಯನಿಗೆ ಪೂರ್ವ ಸಿದ್ಧತೆಯನ್ನು ಕುರಿತು ಹೇಳಿದೆ ಏನು ಆಚಾರ್ಯ ನನ್ನ ಮೇಲೆ ಕೋಪ ಬಂತೋ ಆಚಾರ್ಯನು ವಿನಿಯವಂತನಾಗಿ ನಮಗೂ ಗೊತ್ತಿತ್ತು ಆದರೆ ಇಷ್ಟು ವಿವರವಾಗಿ ಗೊತ್ತಿರಲಿಲ್ಲ ತಾವು ಅಪ್ಪನೇ ಕೊಡಿಸಿದ್ದುದು ನಿಜವಾಗಿ ಅನುಗ್ರಹವಾಯಿತು ಎಂದನು ಬುಡಿಲರು ಎಲ್ಲವೂ ಮುಗಿಯಿತು ಎಂಬ ಹೇಳಿದರು ಸರಿ ಇನ್ನು ದಂಡಗ್ರಹಣ ಅನಂತರ ವ್ರತೋಪದೇಶ ಅಲ್ಲಿಗೆ ಉಪನಯನದಲ್ಲಿ ಪ್ರಧಾನ ಕರ್ಮಗಳೆಲ್ಲ ಮುಗಿಯಿತು ಅನಂತರ ಮೂರು ರಾತ್ರಿಯಾದರೂ ವ್ರತವಾದ ಮೇಲೆ ಮೇಧಾಜನನ ನೋಡೋ ಮೇಧಾಜನನವು ಸರಿಯಾಗಿ ಆದರೆ ಏಕಸಂತ ಗ್ರಾಹಿಯಾಗುವನು ಆಗಿಲ್ಲದಿದ್ದರೆ ತ್ರಿವೇದಿ ಚತುರ್ವೇದಿಗಳಾಗುವ ಸಂಭವದಲ್ಲಿ ಸಾಲದುದಕ್ಕೆ ವೇದಾಂಗಗಳು ಪುರಾಣ ಇತಿಹಾಸಗಳು ಇತರ ಶಾಸ್ತ್ರಗಳು ಇವೆಲ್ಲವುಗಳನ್ನು ಸಮನ್ವಯ ಮಾಡಿಕೊಂಡು ಒಂದಕ್ಕೊಂದು ಅವಿರೋಧವಾಗದಂತೆ ನೋಡಿಕೊಳ್ಳುವುದು ಅನಂತರ ತಕ್ಕ ಸಾಧನವಿದು ತನ್ನ ಸಿದ್ಧಿ ಇದು ಎಂದು ಗೊತ್ತು ಮಾಡಿಕೊಂಡು ಗೃಹಸ್ಥನಾಗುವುದು ಎಂದರೆ ಬಿಟ್ಟಿಯಾಯಿತೆ ಎಲ್ಲರೂ ಮೌನವಾಗಿದ್ದರು ಕುಲಪತಿಗಳಿಬ್ಬರೂ ಆನಂದದಿಂದ ಕಣ್ಣೀರು ಬಿಡುತ್ತಾ ತಲೆ ಎತ್ತುಕೊಂಡು ಏನೋ ಯೋಚನೆಯಲ್ಲಿದ್ದರು ಆಗ ಶಾಂಡಿಲ್ಯನು ತಂದೆಯ ಬಂದು ಏನೋ ಪಿಸು ಮಾತನಾಡಿ ಎದ್ದು ಬುಡಿಲರಿಗೆ ನಮಸ್ಕಾರ ಮಾಡಿ ಹೇಳಿದನು ಹೌದು ಯಜಮಾನರು ಹೇಳಿದುದು ಆಸ್ತಿಕರಾದ ಬ್ರಾಹ್ಮಣಿಯರಿಗೆ ನಾಸ್ತಿಕರ ಗತಿ ಏನು ಆ ಬ್ರಾಹ್ಮಣರ ಗತಿ ಏನು ವರ್ಣಾಶ್ರಮ ಧರ್ಮಗಳೇ ಇಲ್ಲದೆ ದೇಶದವರ ಸ್ಥಿತಿ ಏನು ಬುಡಿಲರು ನಕ್ಕು ಕೇಳಿದರು ಅವರ ಸ್ಥಿತಿ ಏನು ಎಂದರೆ ನಮ್ಮ ಸಮಾಜದ ತಳಹದಿಯನ್ನು ಯೋಚಿಸಿ ನಾವು ನೋಡಿ ಆಡಬೇಕು ಒಂದೊಂದು ಒಂದನೆಯದು ನಾವು ಜನ್ಮಾಂತರಗಳನ್ನು ಒಪ್ಪಿದವರು ದೇವತೆಗಳುಂಟು ಎನ್ನುವವರು ಧರ್ಮವು ಜಗತ್ತಿಗೆಲ್ಲ ಒಂದೇ ಆಗಿದ್ದರು ಪ್ರತಿಪುರುಷನಾಗಿ ಭಿನ್ನಯಿಸುವುದು ಎನ್ನುವರು ಬ್ರಾಹ್ಮಣನಾಗಲಿ ಅಬ್ರಾಹ್ಮಣನಾಗಲಿ ತನಗೆ ವಿಹಿತವಾದ ಕರ್ಮವನ್ನು ಮಾಡಿದರೆ ಒಂದು ಒಂದೇ ಫಲವು ಲಭಿಸುವುದು ಎನ್ನುವರು ಎನ್ನುವವರು ವಿಹಿತವಾದ ಕರ್ಮವು ಸದೋಷವಾದರು ಅನ್ಯ ಕರ್ಮಕ್ಕಿಂತ ಶ್ರೇಷ್ಠ ಎನ್ನುವವರು ಇನ್ನು ನಾಸ್ತಿಕರ ಅಬ್ರಾಹ್ಮಣರ ವರ್ಣಾಶ್ರಮ ಧರ್ಮರಹಿತರ ಸ್ಥಿತಿ ಏನು ಎಂಬ ಮಾತಿಗೆ ನಾಸ್ತಿಕರಿಗೆ ಭವಿಷ್ಯತ್ತು ಇದ್ದರಲ್ಲವೇ ಅವರು ಅದು ಹಾಗಿರಲಿ ಹೀಗಿರಲಿ ಎನ್ನಬೇಕಾದುದು ನಾಸ್ತಿಕರಲ್ಲಿಯೂ ಭವಿಷ್ಯ ಭವಿಷ್ಯತ್ತು ಉಂಟು ಎನ್ನುವನು ಅದನ್ನು ಅನುಕೂಲವಾಗುವಂತೆ ರೂಪಿಸುವ ವಿಧಾನವನ್ನು ತಾನೇ ಹುಡುಕಿಕೊಳ್ಳುವನು ಹಾಗೆ ತನ್ನ ಬುದ್ಧಿಯನ್ನು ಆತ ವಿಧಿಸಿದ ಪ್ರಮಾಣಗಳನ್ನು ಅನುಸರಿಸುವವನು ನಾವು ಅಸುರ ಅಸುರರೆನ್ನುವೇವು ಹಾಗೆ ತನ್ನ ಬುದ್ಧಿಯನ್ನು ಅದು ವಿಧಿಸಿದ ಪ್ರಮಾಣಗಳನ್ನು ಅನುಸರಿಸುವವನನ್ನು ನಾವು ಅಸುರರು ಎನ್ನುವೆವು ಅವನಿಗೆ ನಿಮ್ಮ ಮಾತೆ ಬೇಕಿಲ್ಲ ಅಂತಹವು ಚರ್ಚೆಗೆ ಬಂದರೆ ಅದರ ರೂಪವು ಬೇರೆಯಾಗುವುದು ಇನ್ನು ಬ್ರಾಹ್ಮಣರ ಸ್ಥಿತಿ ಫಲೈಕವನ್ನು ಬೋಧಿಸುತ್ತಾ ಸಮಾಜವೆಂಬ ವೃಕ್ಷದಲ್ಲಿ ಒಂದನ್ನೊಂದು ಆಶ್ರಯಿಸಿಕೊಂಡು ಬಾಳಬೇಕು ಎಂಬ ಮತದಲ್ಲಿ ವ್ಯವಹಾರಕ್ಕಾಗಿ ಬ್ರಾಹ್ಮಣ ಬ್ರಾಹ್ಮಣ ಬ್ರಾಹ್ಮಣೇತನ ಭೇದವಲ್ಲದೆ ಪಾರಮಾರ್ಥಿಕವಾಗಿ ಇನ್ನು ವರ್ಣಾಶ್ರಮ ವರ್ಣಾಶ್ರಮ ಧರ್ಮವಿಲ್ಲದವರ ಸ್ಥಿತಿಯೇನು ಇವರಲ್ಲಿ ವರ್ಣಾಶ್ರಮ ರೂಪ ವ್ಯವಸ್ಥೆ ಇಲ್ಲದಿದ್ದರೂ ಅವರಲ್ಲಿ ಉತ್ತಮಾಧಮ ಧರ್ಮವಿಲ್ಲ ಎಂದುಬೇಡ ಅವರಲ್ಲಿಯೂ ಉಚ್ಚ ನೀಚ ಭೇದಗಳುಂಟು ಅದು ಅಧಿಕಾರದಿಂದ ಇರಬಹುದು ಐಶ್ವರ್ಯದಿಂದ ಇರಬಹುದು ಪ್ರೇಮ ಮಾರ್ಗವನ್ನು ಭೂವಾಗಿ ಹಿಡಿದು ಕಾಮಹಿತುಕವಾಗಿ ಅವರು ನಡೆದರೂ ಆಗಾಗ ಅವರಲ್ಲಿಯೂ ಯಾವನೋ ಒಬ್ಬನು ಹುಟ್ಟುವನು ದೈವ ಸಾಕ್ಷಾತ್ಕಾರ ತನ್ನ ಲೋಕವನ್ನು ಅತ್ತ ಕಡೆಗೆ ತಿರುಗಿಸಲು ಆ ಲೋಕವೆಲ್ಲವೂ ಆತನಿಗೆ ತಲೆಬಾಗಿ ಆತನ ಧರ್ಮವನ್ನು ಅಂಗೀಕರಿಸರು ಮತ್ತೆ ತನಗೆ ತೋರಿದಂತೆಯೇ ನಡೆಯುವುದುಂಟು ಒಟ್ಟಿನಲ್ಲಿ ಹೇಳಬೇಕೆಂದರೆ ನಿನ್ನ ಹೆಸರೇನು ಮರೆತೆ ನನ್ನ ಹೆಸರು ಶಾಂಡಿಲ್ಯ ಶಾಂಡಿಲ್ಯ ನಾವು ದೇಶವನ್ನು ನದಿ ಮಾತೃಕ ದೇವ ಮಾತೃಕ ಆದರೆ ದೈವಾನುಗ್ರಹ ವಂಚಿತವೆಂದು ಊಶರ ಅಪ್ರತ್ಯಕ್ಷನಾಗಿ ದೈವ ಮಾತೃಕವಾದುದು ವರ್ಷದಿಂದ ಬೆಳೆಯುವುದು ದೈವ ಮಾತೃಕ ಎನ್ನುವುದು ತಾನೇ ರೂಢಿ ಒಂದು ಸಲ ವೀರಕ್ಷಾಮ ಬಂದು ಹನ್ನೆರಡು ವರ್ಷ ಮಳೆಯೇ ಗಂಗಾದಿ ಸರಿತ್ತುಗಳಲ್ಲಿಯೂ ನೀರೇ ಇಲ್ಲದೆ ಹೋಯಿತಂತೆ ಆಗ ಅಗ್ನಿಪತ್ನಿಯಾದ ಅಸೂ ಅನಸೂಯೆಯು ತಾನು ಗಂಗೆಯಾಗಿ ಸರ್ವರನ್ನು ಅನುಗ್ರಹಿಸಿದಳಂತೆ ಇದು ನಮಗೆ ಅರ್ಥವಾಗುವುದೇನು ಹಾಗೆ ನಾಸ್ತಿಕ ಬ್ರಾಹ್ಮಣ ವರ್ಣಾಶ್ರಮ ರಹಿತ ದೇಶದವರ ಸ್ಥಿತಿಗಳು ಸಾಮಾನ್ಯವಾಗಿ ಅರ್ಥವಾಗುವುದಿಲ್ಲ ಆದ್ದರಿಂದ ನಮಗೆ ಆದೇಶವಿದು ಬ್ರಾಹ್ಮಣನ ಸರ್ವಥಾ ಮೈತ್ರನಾಗಿ ನಾನು ಕಂಡುದೆಲ್ಲವೂ ಭದ್ರವಾಗಿರಲಿ ನಾನು ಹೇಳುವುದೆಲ್ಲವೂ ಭದ್ರವಾಗಿರಲಿ ಎಂದು ಎಲ್ಲರನ್ನು ಭದ್ರೀಕರಣ ಮಾಡುವವನಾಗಿ ಸ್ಪರ್ಶಶಿಲೆಯಂತೆ ಬಾಳಬೇಕು ಇನ್ನೊಂದು ಬಾಳಬೇಕು ಇನ್ನೊಂದು ಮಾತು ಎಚ್ಚರಿಕೆ ನಾವು ನಾಸ್ತಿಕರನ್ನು ಅಸುರರೆಂದರು ರಾಜಾಪತ್ಯರು ಎನ್ನುತ್ತೇವೆ ಎಂದರೆ ಅವರು ನಮ್ಮ ದೇವರ ಮಕ್ಕಳೇ ಹಾಗೆಯೇ ಮನುಷ್ಯನು ಮಾತ್ರವಲ್ಲ ಹುಟ್ಟಿ ಬರುವ ಪ್ರತಿಯೊಂದು ಭೂತವು ಈಶ್ವರಾಂಶ ವಿಶಿಷ್ಟವಾದುದು ಆದ್ದರಿಂದ ಒಂದರಿಂದ ಇನ್ನೊಂದಕ್ಕೆ ಬಾಧೆ ಬರದಂತೆ ನಡೆಯಬೇಕು ಅಷ್ಟೇನಾ ಅಷ್ಟೇನು ನೀನು ದಿನವೂ ಸಂಧ್ಯಾ ವಂದನೆಯಲ್ಲಿ ಹೇಳುವುದಿಲ್ಲ ವೈದಯ್ಯ ಸರ್ವೇಶಾಮ ವಿರೋಧೇ ವಿರೋಧೇನ ಬ್ರಹ್ಮಕರ್ಮ ಬ್ರಹ್ಮಕರ್ಮವು ಯಾರಿಗೂ ವಿರೋಧವಾಗಿರಬಾರದು ಆಯಿತು ಬ್ರಾಹ್ಮಣರು ಮಾಡುವ ಕರ್ಮಗಳು ಇತರರಿಗೆ ವಿರೋಧವಾಗುತ್ತವಾಗುತ್ತವಲ್ಲ ಮತ್ತೆ ಇದನ್ನು ಕೇಳಬೇಕೇ ಅಪ್ಪ ಪ್ರಪಂಚದಲ್ಲಿ ಬೆಳಕು ಕತ್ತಲೆಗಳು ಒಂದನ್ನೊಂದು ತಿರಸ್ಕರಿಸದೆ ಬದುಕುವುದೆಂತೂ ಅದೇ ವಾಸ್ತವಿಕ ಸ್ಥಿತಿಯನ್ನು ಅದನ್ನೇ ಗುರಿಯನ್ನು ಮಾಡಿಕೊಳ್ಳಬಾರದು ಗುರಿಯು ಸರ್ವಭೂತ ಹಿತ ಮಾಡುವಾಗ ಕೊಂಚ ಹಿಚ್ಚು ಕಡಿಮೆಯಾಗಬಹುದು ಒಂದು ಆದರ್ಶವಾದ ಇನ್ನೊಂದು ವಾಸ್ತವವಾದ ನಾವು ಆದರ್ಶವಾದಿಗಳು ಹೇಳಿದರೆ ಇನ್ನು ಎಂಟು ದಿನವಾದರೂ ಹೇಳಬಹುದು ಶಾಂಘಲ್ಯ ಆದರೆ ಮನೆಯಲ್ಲಿ ಅಕ್ಕಿ ಬೇಕಾದಷ್ಟು ಇದ್ದರು ಭಕ್ತ ಬಂಡಿ ಬಂಡಿ ತುಂಬಿದ್ದರು ಊಟ ಮಾಡುವಾಗ ಅಷ್ಟು ಮಾತಾ ತಿನ್ನುವಂತೆ ಇದು ಹಸು ಎಷ್ಟು ಹುಲ್ಲು ತಿಂದಿದೆ ಎಂಬುದರ ಮೇಲೆ ಅದರ ಬೆಲೆ ಎಂದು ದೊಡ್ಡ ಗುರುಗಳು ಹೇಳುತ್ತಿದ್ದರಂತೆ ಅದರಂತೆ ಪರ್ವತದಂತಹ ಪರ್ವತದಂತಹ ಆದೇಶಗಳನ್ನು ಕುರಿತು ಕೇಳುತ್ತಾ ಆಚಾರದಲ್ಲಿ ಅದರ ಒಂದಂಶವನ್ನು ಅನುಸರಿಸಿದವನಿಗೆ ಬ್ರಾಹ್ಮಣ ಧರ್ಮವೇಕೆ ಕೊನೆಯ ಮಾತಾಗಿ ಹೇಳುವೆನು ಕೇಳು ಆದರ್ಶ ಮಾತ್ರವೆಂದು ಇತರರು ಕೈ ಮುಗಿದು ಬಿಟ್ಟದನ್ನು ತನ್ನ ಆಚರಣೆಯಲ್ಲಿ ತರುವುದಕ್ಕೆ ಚಿತ್ರಣ ಪೂರ್ವಕವಾಗಿ ಒದ್ದಾಡುವವನು ಬ್ರಾಹ್ಮಣ ಶ್ರೇಯ ಪ್ರೇಯಗಳಲ್ಲಿ ಶ್ರೇಯಸ್ಸಿಗಾಗಿ ಪ್ರೇಯಸ್ಸನ್ನು ಬದಿಕೊಳ್ಳುವುದಕ್ಕೆ ಸಿದ್ದನಾಗಿರುವವನು ಬ್ರಾಹ್ಮಣ ವಿಶ್ವವೆಲ್ಲವೂ ಒಂದು ತನ್ನ ಕರ್ಮವು ಕ್ಷುದ್ರವಾಗಿರಲಿ ಬೃಹತ್ತಾಗಿರಲಿ ಅದರಿಂದ ವಿಶ್ವಸ್ಥಿತಿಯು ಏರುಪೇರಾಗುವುದು ಎಂದು ನಂಬಿರುವವನು ಬ್ರಾಹ್ಮಣ ವಿಶ್ವದಿಂದ ಆಚೆಗೆ ಅಮೂರ್ತವಾದ ಸತ್ಯವನ್ನು ಸತತವಾಗಿ ಗುರಿಯಲ್ಲಿಟ್ಟುಕೊಂಡು ಬ್ರಾಹ್ಮಣ ಇತರರು ಅರ್ಥ ಕಾಮಗಳ ಜೀವನದ ದರ್ಶನವೆನ್ನುವುದಾದರೆ ಇಹದಲ್ಲಿ ಧರ್ಮ ಪರದಲ್ಲಿ ಭೋಕ್ಷ ಎಂಬ ಮಹಾದರ್ಶನವುಳ್ಳವನು ಬ್ರಾಹ್ಮಣ ಸಾಕೋ ಇನ್ನೂ ಹೇಳಬೇಕು ಚಾಂಡಯನು ಮತ್ತೆ ನಮಸ್ಕಾರ ಮಾಡಿ ಪರಮಾನುಗ್ರಹವಾಯಿತು ಎಂದು ಕೈಬುಗಿದನು ಉಡಿದಳು ನನ್ನ ಮಾತನ್ನೇ ಕೇಳಿ ಬೆರಗಾಗಿ ಪರಮಾನುಗ್ರಹವಾಯಿತು ಎನ್ನುತ್ತೀರಿ ನಮ್ಮ ಯಾಜ್ಞವಲ್ಪ್ಯನು ಪ್ರವಚನಕ್ಕೆ ಆರಂಭಿಸಲಿ ಆಗ ಏನು ಹೇಳುವೆನೋ ನೋಡೋಣ ಹೇಳುವನೋ ನೋಡೋಣ ನನ್ನ ಬಾಯಲ್ಲಿ ಬಂದ ಮಹಾದರ್ಶನವನ್ನು ಸಾಕ್ಷಾತ್ಕರಿಸಿಕೊಂಡ ತಕ್ಕ ಮಹಾನುಭಾವನಾಥ ನನ್ನ ಬಾಯಲ್ಲಿ ಬಂದ ಮಹಾದರ್ಶನವನ್ನು ಸಾಕ್ಷಾತ್ ಸಾಕ್ಷಾತ್ಕರಿಸಿಕೊಡತಕ್ಕ ಮಹಾನುಭಾವ ಆತ ಎಂದನು ಅವರಿಗೆ ಮಾತನಾಡುತ್ತಾ ಆನಂದದಿಂದ ಕಣ್ಣೀರು ಕರೆಯಿತು